ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಇವರ ವೇದಾಂತದಲ್ಲಿನ ಕೆಲವು ಪದಗಳು ಮತ್ತು ಅರ್ಥಗಳು ಅಂಥೇಳಿ ಎನ್ನತಕ್ಕಂಥ ಒಂದು ಕೃತಿಯನ್ನು ನಾವೀಗಾಗಲೇ ಮೂರು ಕಂತುಗಳಲ್ಲಿ ನೋಡಿದೆವು ಇವತ್ತು ಕಂತು ಮೊದಲಿಗೆ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಹಣ ಶರ್ಮ ಇವರ ಚರಣತಲಲ್ಲಿ ಶರಣ ಹೊಂದುತ್ತಾ ಇವರ ಕೃತಿ ವೇದಾಂತದ ಪರಿಭಾಷೆ ಅಥವಾ ವೇದಾಂತದಲ್ಲಿನ ಕೆಲವು ಪದಗಳು ಅರ್ಥಗಳು ಇದರ ನಾಲ್ಕನೇ ಕಂತನ್ನು ನೋಡೋಣ ಈಗಾಗಲೇ ಮೂರು ಕಂತುಗಳನ್ನು ನೋಡಿದ್ದೇವೆ ಇವತ್ತಿನ ಈಗ ಪದ ಉಪಾಧಿ ಉಪಾಧಿ ಅಂದರೆ ಏನು ಇದೊಂದು ಅತ್ಯಂತ ಮುಖ್ಯವಾದ ಶಬ್ದ ಆತ್ಮನನ್ನು ನಿರುಪಾಧಿಕ ಎನ್ನುತ್ತೇವೆ ಅಂದರೆ ಉಪಾಧಿರಹಿತ ಅಂತೇಳಿ ಬ್ರಹ್ಮವನ್ನು ನಿರುಪಾಧಿಕ ಅಂತೇಳಿ ಕರೀತೇವೆ ಪರಬ್ರಹ್ಮವನ್ನು ನಿರುಪಾಧಿಕವೆಂದೂ ಅಪರ ಬ್ರಹ್ಮವನ್ನು ಸೋಪಾಧಿಕವೆಂದು ವೇದಾಂತಗಳಲ್ಲಿ ಕರೀತಾರೆ ಸೋಪಾಧಿಕ ಅಂದರೆ ಉಪಾಧಿ ಸಹಿತವಾದವ ಪರಬ್ರಹ್ಮ ನಿರೂಪಾಧಿಕ ಉಪಾಧಿ ಇಲ್ಲದವ ಅಪರಬ್ರಹ್ಮ ಸೋಪಾಧಿಕ ಉಪಾಧಿ ಇರುವವ ಉಪಾಧಿ ಸಹಿತವಾಗಿರುವವು ಅಂಥೇಳಿ ಪ್ರತ್ಯಗಾತ್ಮನನ್ನು ನಿರುಪಾಧಿಕನೆಂದು ಜೀವಾತ್ಮನನ್ನು ಸೋಪಾಧಿಕನೆಂದು ನಾವು ಕರೆಯುತ್ತೇವೆ ಪ್ರತ್ಯಗಾತ್ಮ ಹಾಗೂ ಜೀವಾತ್ಮ ಸರಿ ಹಾಗಾದರೆ ಉಪಾಧಿ ಅಂದರೆ ಏನು ಎಂಬುದನ್ನು ನಾವೀಗ ನೋಡೋಣ ಉಪಾಧಿ ಎಂದರೆ ಹೊರಗಿನ ಕವಚ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಸುಬ್ರಹ ಶರ್ಮರು ಮೂಲ ಸ್ವರೂಪಕ್ಕೆ ಅಂಟಿಕೊಳ್ಳದ ಹೊರಗಿನ ಅಂದರೆ ಬಾಹ್ಯದ ಲಕ್ಷಣಗಳಿಗೆ ಉಪಾಧಿ ಅಂತೇಳಿ ಹೆಸರು ಇದಕ್ಕೊಂದು ಪುಟ್ಟ ಉದಾಹರಣೆ ಒಬ್ಬ ನಟನು ನಾಟಕದಲ್ಲಿ ತಲೆಯನ್ನು ಮುಂಡನ್ನು ಮಾಡಿಸಿಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿ ದಂಡ ಕಮಂಡಲುಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಸನ್ಯಾಸಿಯಂತೆ ತೋರಿದ ಮಾತ್ರಕ್ಕೆ ಅವನಿನ್ನು ನಿಜವಾಗಿಯೂ ಸನ್ಯಾಸಿ ಅಲ್ಲ ಮತ್ತೇನೆಂದರೆ ಅವನೊಬ್ಬ ನಟ ಅವನು ಗೃಹಸ್ಥನಾಗಿದ್ದು ಅವನಿಗೆ ಇಬ್ಬರು ಪತ್ನಿಯರ್ಬಹುದು ನಾಲ್ಕು ಮಕ್ಕಳು ಇರಬಹುದು ಆ ನಾಟಕವು ಮುಗಿದ ಕೂಡಲೇ ಅವನು ಸನ್ಯಾಸಿಯಲ್ಲ ಅವನೊಬ್ಬ ನಮ್ಮ ಸ್ನೇಹಿತ ಅಥವಾ ನಮ್ಮ ಸೋದರನಷ್ಟೇ ಉಪಾಧಿಗಳಿಂದ ಅವನು ಅಲ್ಲಿ ಆಗ ಮಾತ್ರ ಸನ್ಯಾಸಿಯಾಗಿರುವಂತೆ ತೋರುತ್ತಿದ್ದ ನಿಜವಾಗಿ ನೋಡಿದರೆ ಅವನು ನಾಟಕದಲ್ಲಿ ಸನ್ಯಾಸಿಯಿಂದ ತೋರುತ್ತಿರುವಾಗಲೂ ಅವನು ಸನ್ಯಾಸಿಯಲ್ಲ ಹೀಗೆಯೇ ವೇದಾಂತದಲ್ಲಿ ಆತ್ಮನನ್ನು ಅಸಂಸಾರಿ ಸ್ವರೂಪನೆಂದೇ ಹೇಳುತ್ತಾರೆ ಆದರೆ ಉಪಾಧಿಗಳ ಸಂಬಂಧದಿಂದ ಆತ್ಮನೇ ಸಂಸಾರಿಯಾದ ಜೀವಾತ್ಮನಾಗಿ ಅವಿದ್ಯೆಯನ್ನು ತೋರ್ತಾ ಇದ್ದಾನೆ ಸರಿ ಆ ಉಪಾಧಿಗಳು ಯಾವುವು ಎಂದರೆ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಪ್ರಾಣಗಳು ಇವುಗಳಿಗೆ ಕಾರ್ಯಕರಣ ಸಂಘಾತ ಅಂತೇಳಿ ಹೆಸರು ಆತ್ಮ ಉಪಾಧಿಗಳು ಆತ್ಮನಿಗೆ ಉಪಾಧಿಗಳು ಸೇರಿಯಾಗುವಾಗ ಜೀವಾತ್ಮ ಆತ್ಮನಿಗೆ ಸುಖ ದುಃಖಗಳು ಸೇರಿಯಾಗುವಾಗ ಸಂಸಾರಿ ಜೀವಾತ್ಮನಿಂದ ಉಪಾಧಿಗಳನ್ನು ತೆಗೆದರೆ ಪ್ರತ್ಯೇಕ ಆತ್ಮನಾಗ್ತಾನೆ ಸಂಸಾರದಿಂದ ಮಾನಸಿಕ ಧರ್ಮಗಳನ್ನು ತೆಗೆದರೆ ಪರಮಾತ್ಮ ಆಗ್ತಾನೆ ಪರಮಾತ್ಮನಿಗೆ ಉಪಾಧಿಗಳು ಬಂದಾಗ ಜೀವಾತ್ಮ ಈ ಉಪಾಧಿಗಳೆಲ್ಲವೂ ಅವಿದ್ಯಾಕಲ್ಪಿತವಾಗಿ ತೋರ್ತಾಯಿವೆ ಅವಿದ್ಯೆಯಿಂದರೆ ಈ ಎಲ್ಲ ಉಪಾಧಿಗಳಿಗೂ ಮಹತ್ವವು ಬಂದಿರುತ್ತದೆ ಆತ್ಮಜ್ಞಾನದಿಂದ ವಿವೇಕದಿಂದ ಅವಿದ್ಯೆಯು ನಾಶವಾಗಿಬಿಟ್ಟರೆ ಮುಂದೆ ಯಾವ ಉಪಾಧಿಗಳು ಸತ್ಯವಾಗಿ ಇರಲಾರವು ಆತ್ಮನು ಸ್ವತಃ ಸ್ವರೂಪದಿಂದ ನಿರುಪಾಧಿಕನೇ ಆಗಿರುತ್ತಾನೆ ಇದು ಉಪಾಧಿ ಶಬ್ದ ಇನ್ನು ಹದಿಮೂರನೇ ಶಬ್ದ ಬ್ರಹ್ಮವು ಆತ್ಮನು ಬ್ರಹ್ಮ ನಭುಂಸಲಿಂಗ ಶಬ್ದ ಆತ್ಮನು ಪುಲ್ಲಿಂಗ ಶಬ್ದ ಹಾಗಾಗಿ ಬ್ರಹ್ಮವೂ ಆತ್ಮನು ಅಂತೇಳಿ ಹೇಳಿದ್ದ ಆತ್ಮವೂ ಅಂತ ಹೇಳಲಿಲ್ಲ ಸುಬ್ರಾಯ ಶರ್ಮರು ವೇದ ವೇದಾಂತ ವಾರಿದ್ಯಗಳು ವೇದಾಂತದಲ್ಲಿ ಬ್ರಹ್ಮ ಹಾಗೂ ಆತ್ಮ ಬ್ರಹ್ಮ ಬ್ರಹ್ಮ ಅಂತ ಹೇಳಿದರೆ ಪುಲ್ಲಿಂಗ ಶಬ್ದ ಅದು ಚತುರ್ಮುಖ ಬ್ರಹ್ಮ ಅಂತ ಸೃಷ್ಟಿಕರ್ತ ಬ್ರಹ್ಮ ತಿರುಮೂತಿಗಳ ಇದು ಬ್ರಹ್ಮ ಅಂತ ಹೇಳಿದರೆ ಬ್ರಹ್ಮ ವಸ್ತು ಅಂಥೇಳಿ ಎಲ್ಲದಕ್ಕೂ ಮೂಲವಾದದ್ದು ನಪುಂಸಲಿಂಗ ಶಬ್ದ ಹಾಗೂ ಆತ್ಮ ಪುಲ್ಲಿಂಗ ಶಬ್ದ ಆತ್ಮನ್ ನಕಾರ ಅಂತ ಪುಲ್ಲಿಂಗ ಶಬ್ದ ಅದರ ಪ್ರಥಮ ವಿಭಕ್ತಿಯಕ ವಚನದಲ್ಲಿ ಆತ್ಮ ಅಂತೇಳಿ ಆಗ್ತದೆ ಈ ಎರಡೂ ಶಬ್ದಗಳನ್ನು ಮತ್ತೆ ಮತ್ತೆ ಬಳಸ್ತಾರೆ ವೇದಾಂತದಲ್ಲಿ ಬ್ರಹ್ಮ ಮತ್ತು ಆತ್ಮ ಇವುಗಳ ಅರ್ಥವನ್ನು ನಾವು ಬಿಡಿಸಿ ತಿಳ್ಕೊಳ್ಬೇಕು ಬ್ರಹ್ಮ ಅಂದರೆ ಇದು ನಕಾರ ಅಂತ ನಪುಂಸಲಿಂಗ ಶಬ್ದ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಎಂದು ರೂಪಗಳಾಗ್ತವೆ ಬೃಹ ಬೃಹಿ ವೃದ್ಧೌ ಎಂಬ ಧಾತುವಿನಿಂದ ಬ್ರಹ್ಮ ಎಂಬ ಶಬ್ದವು ಬಂದಿರ್ತದೆ ಬೃಹತಿ ಇತಿ ಬ್ರಹ್ಮ ಎಲ್ಲವನ್ನೂ ಮೀರಿ ನಿಂತಿರುವ ನಿರತಿಶಯವಾದ ಪರತತ್ವಕ್ಕೆ ವೇದಾಂತದಲ್ಲಿ ಬ್ರಹ್ಮ ಅಂತೇಳಿ ಹೆಸರು ಅತ್ಯಂತ ದೊಡ್ಡದು ಅಂಥೇಳಿ ಒಂದು ಅರ್ಥ ಬ್ರಹ್ಮಶಬ್ಧವು ನಪುಂಸಲಿಂಗವೇ ಹೊರತು ಪರಬ್ರಹ್ಮವೂ ನಪುಂಸಕವೂ ಅಲ್ಲ ಪುಲ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ ಬ್ರಹ್ಮಶಬ್ದವು ಮಾತ್ರ ನಪುಂಸಲಿಂಗ ಹೊರತು ಆ ಪರಬ್ರಹ್ಮ ವಸ್ತು ಯಾವುದಿದೆ ಬ್ರಹ್ಮ ವಸ್ತು ಅದಕ್ಕೆ ಲಿಂಗ ಇಲ್ಲ ಬ್ರಹ್ಮವು ಲಿಂಗರಹಿತವಾದ ಶುದ್ಧ ಚೈತನ್ಯ ಬ್ರಹ್ಮ ಶಬ್ದ ಮಾತ್ರ ನಮುಸಲಿಂಗ ಅಷ್ಟೇ ವ್ಯಾಕರಣ ರೀತ್ಯ ಆದರೆ ಅದರ ಅರ್ಥವಾದಂತಹ ಯಾವ ಅದನ್ನು ಅದರ ವಾಚ್ಯವಾದಂತಹ ಯಾವ ಬ್ರಹ್ಮ ವಸ್ತುವಿದೆ ಅದಕ್ಕೆ ಲಿಂಗ ಇಲ್ಲ ಉದಾಹರಣೆಗೆ ಕಲತ್ರಮ್ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ ಶಬ್ದ ನಮುಸಲಿಂಗ ಆದರೆ ಅದು ಸೂಚಿಸುವಂಥದ್ದು ಪತ್ನಿಯನ್ನು ಅದರ ಅರ್ಥ ಪತ್ನಿ ಅಂತೇಳಿ ಹೆಂಡತಿ ಅಂತೇಳಿ ಹೆಂಡತಿ ನಮ್ಮಸಲಿಂಗ ಶ್ರೀಲಿಂಗವೇ ಅಂದರೆ ಅದರ ಅರ್ಥತಃ ಶಬ್ದತಃ ನಮ್ಮಸಲಿಂಗರ್ಬೋದು ಗಲತ್ರಂ ಹಾಗೇ ಬ್ರಹ್ಮ ಎನ್ನು ತಕ್ಕಂಥ ಶಬ್ದ ನಮ್ಮಸಲಿಂಗ ಶಬ್ದ ಆದರೆ ಯಥಾರ್ಥವಾಗಿ ಬ್ರಹ್ಮ ವಸ್ತುವು ನಮುಸಕ ಅಂತೇಳಿ ಎಲ್ಲ ಅರ್ಥ ಅದಕ್ಕೆ ಯಾವುದೇ ಲಿಂಗ ಭೇದ ಇಲ್ಲ ಬ್ರಹ್ಮ ವಸ್ತುವಿಗೆ ಯಾವುದೇ ಶರೀರದೊಳಗೆ ಇದ್ದಾಗ ಅದು ಆಯಾ ಶರೀರ ಪಾತ್ರದ ಪಾತ್ರತೆಯನ್ನು ಅವಲಂಬಿಸಿರ್ತೀವಿ ನೀರಿಗೆ ಹೇಗೆ ಆಯ ಪಾತ್ರೆಯ ಆಕಾರ ಬರ್ತದೋ ಹಾಗೆ ಅಲ್ಲಿಗೆ ಬ್ರಹ್ಮವು ಲಿಂಗರಹಿತವಾದ ಶುದ್ಧ ಚೈತನ್ಯ ಆಕಾಶದಂತೆ ಸರ್ವವ್ಯಾಪಕವೂ ಅಸಂಗವು ನಿರವಯವೂ ಸೂಕ್ಷ್ಮವೂ ತತ್ವವೇ ಪರಬ್ರಹ್ಮ ಅವಯವರಹಿತವಾದ ಅಂಗ ಇಲ್ಲ ಅದಕ್ಕೆ ನಿಸ್ಸಂಗ ಸಂಘವಿಲ್ಲ ಅಂಗವಿಲ್ಲ ಅಂಗಸಂಗರಹಿತವಾದ ಆಕಾಶದಂತೆ ಸರ್ವವ್ಯಾಪಕವೂ ಸೂಕ್ಷ್ಮವೂ ನಿರ್ಮಲವೂ ಆದಂತಹದ್ದು ಅದೇ ಪರಬ್ರಹ್ಮ ತತ್ವ ಆ ಪರಬ್ರಹ್ಮವು ನಮ್ಮೆಲ್ಲರ ಪರಮಾರ್ಥ ಸ್ವರೂಪ ಇದಕ್ಕೆ ಆತ್ಮ ಅಂತೇಳಿ ಹೆಸರು ಆತ್ಮನೂ ಕೂಡ ಬ್ರಹ್ಮದಂತೆಯೇ ಪರಮಾರ್ಥವಾಗಿ ಅಸಂಸಾರಿ ಸ್ವರೂಪನಾಗಿದ್ದಾನೆ ಪಾರಮಾರ್ಥಿಕ ದೃಷ್ಟಿಯಿಂದ ಆತ್ಮ ಇದು ನಕಾರ ಅಂತ ಪುಲ್ಲಿಂಗ ಶಬ್ದ ಆತ್ಮನ್ ಅಂಥೇಳಿ ಆತ್ಮ ಆತ್ಮಾನೌ ಆತ್ಮಾನಃ ಅಂಥೇಳಿ ರೂಪಗಳಾಗ್ತವೆ ಅದರದ್ದು ಪ್ರಥಮ ಭಕ್ತಿಯಲ್ಲಿ ಏಕವಚನ ದ್ವಿವಚನ ಬಹುವಚನ ಆಪ್ನೋತಿ ಇತಿ ಆತ್ಮ ಎಲ್ಲವನ್ನೂ ತುಂಬಿಕೊಂಡಿರುವ ಪರಿಪೂರ್ಣ ತತ್ವಕ್ಕೆ ಆತ್ಮ ಅಂತೇಳಿ ಹೆಸರು ಆತ್ಮ ಶಬ್ದವು ಪುಲ್ಲಿಂಗವೇ ಹೊರತು ಆತ್ಮನು ಪುಲ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ ಆತ್ಮನು ಲಿಂಗರಹಿತನು ಶಬ್ದ ಮಾತ್ರ ಪುಲ್ಲಿಂಗ यादत्ते यात्तिषयानि यदात्मति गीयते आत्मशब्द के लक्षणश्लोक योति यषया सत ಆತ್ಮ ಇತಿ ಗೀಯತೆ ಆತ್ಮನವತಿ ಇತಿ ವ್ಯಾಪಿಸುತ್ತ ವ್ಯಾಪಿಸಿರುತ್ತಾನಾದ್ದರಿಂದ ಆದತ್ತೇ ಇತಿ ಎಲ್ಲವನ್ನು ತನ್ನೊಳಗೆ ಉಪಸಂಹಾರ ಮಾಡಿಕೊಳ್ಳುತ್ತಾನಾದ್ದರಿಂದ ಎಲ್ಲವನ್ನು ಸ್ವೀಕರಿಸುತ್ತಾನಾದ್ರಿಂದ ಆದತ್ತೇ ಅತಿ ಇತಿ ಜೀವರೂಪದಿಂದ ಎಲ್ಲವನ್ನು ತಿನ್ನುತ್ತಾನಾದ್ದರಿಂದ ಅತತಿ ಇತಿ ಎಲ್ಲ ವಸ್ತುಗಳ ಜೊತೆಯಲ್ಲಿ ಇರೋದರಿಂದ ಇವನಿಗೆ ಆತ್ಮ ಅಂತೇಳಿ ಹೆಸರು ನಿರಂತರವಾಗಿ ಸಂತತೋಭಾವ ಯಾವಾಗಲೂ ಇರುವ ಕಾರಣ ಆ ಬ್ರಹ್ಮವು ಅನಾತ್ಮ ವಸ್ತುವಲ್ಲ ನಮಗಿಂತ ಭಿನ್ನವಾದ ವಸ್ತು ಅಲ್ಲ ಎಂದು ಹೇಳಲು ಬ್ರಹ್ಮವೇ ಆತ್ಮ ಅಂತೇಳಿ ಹೇಳ್ತಾರೆ ಆತ್ಮನೆಂದರೆ ಸಂಸಾರಿಯಾದ ಜೀವಾತ್ಮನಲ್ಲ ಎಂದು ತಿಳಿಸಲು ಆತ್ಮನೇ ಬ್ರಹ್ಮ ಎಂದು ಹೇಳ್ತಾರೆ ಬ್ರಹ್ಮವು ಆತ್ಮನೇ ಆತ್ಮನು ಬ್ರಹ್ಮವೇ ಇದನ್ನೇ ಅಯಂ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ ತತ್ವಮಾಸಿ ಮುಂತಾದ ಶ್ರುತಿಗಳು ಹೇಳ್ತವೆ ಇದು ಬ್ರಹ್ಮ ಮತ್ತು ಆತ್ಮ ಶಬ್ದಗಳ ಅರ್ಥ ಇನ್ನು ಹದಿನಾಲ್ಕನೇ ವಿಚಾರ ಅಹಂ ಪ್ರತ್ಯಗಮ್ಯನೂ ಸಾಕ್ಷಿಯೂ ಎನ್ನತಕ್ಕಂಥ ಶಬ್ದದ ಬಗ್ಗೆ ವಿವರಣೆ ಅಹಂ ಪ್ರತ್ಯಗಮ್ಯ ಮತ್ತು ಸಾಕ್ಷಿ ವೇದಾಂತಗಳಲ್ಲಿ ಪ್ರತಿಪಾದಿತನಾದ ಆತ್ಮನನ್ನು ಬ್ರಹ್ಮ ಅಂತೇಳಿ ಕರೀತಾರೆ ಬ್ರಹ್ಮ ಅಂತೇಳಿ ಹೇಳಿದರೆ ಪರಿಪೂರ್ಣ ನಿರುಪಾಧಿಕ ತತ್ವ ಅಂಥೇಳಿ ಅರ್ಥ ಉಪಾಧಿರಹಿತವಾದ ತತ್ವ ಗುರುತು ಯಾವುದೇ ಹೊರಕ ಹೊರಗಿನ ಒಂದು ಕವಚ ಆವರಣ ಇಲ್ಲದಿರತಕ್ಕಂತಹದ್ದು ಈ ಪರಬ್ರಹ್ಮವು ನಮ್ಮೊಳಗೇ ಇದೆ ಬ್ರಹ್ಮಕ್ಕೆ ಆತ್ಮ ಪ್ರತ್ಯಗಾತ್ಮ ಪರಮಾತ್ಮ ಅಂತ ಹೇಳಿ ಹೆಸರು ಪರಬ್ರಹ್ಮ ಅಂಥೇಳಿ ಕೂಡ ಇವನೇ ಸರ್ವ ಪ್ರಾಣಿಗಳೊಳಗೂ ಅಂತಃಸಾಕ್ಷಿಯಾಗಿ ಇರ್ತಾನೆ ಇವನನ್ನೇ ವೇದಾಂತದಲ್ಲಿ ಪರಮಾರ್ಥ ಆತ್ಮ ಅಂತೇಳಿ ಕರೀತಾರೆ ಪರಮಾರ್ಥ ಆತ್ಮ ಇವನು ಅಹಂಪ್ರತ್ಯಯ ಗಮ್ಯನಾದ ಆತ್ಮನಿಗೆ ಸಾಕ್ಷಿಯಾಗಿರ್ತಾನೆ ಅಹಂಪ್ರತ್ಯಯ ಅಂದರೆ ನಾನು ಎನ್ನತಕ್ಕಂತಹ ಜ್ಞಾನ ಯಾವುದಿದೆ ಪ್ರತ್ಯಯ ಅಂದರೆ ಜ್ಞಾನ ಅದಕ್ಕೆ ನಿಲುಕುವಂತಹ ಆತ್ಮ ಯಾವನಿದ್ದಾನೆ ಆ ಆತ್ಮನಿಗೆ ಸಾಕ್ಷಿ ನಾನು ನಾನು ಅಂತ ಹೇಳೋದು ನಾವು ಆತ್ಮನನ್ನು ಶರೀರವನ್ನಲ್ಲ ಆತ್ಮನಿಗೆ ಸಾಕ್ಷಿಯಾರು ಪರಮಾರ್ಥಾತ್ಮ ಬ್ರಹ್ಮ ಸರಿ ಹಾಗಾದರೆ ಅಹಂ ಪ್ರತ್ಯಗಮ್ಯನಾದ ಆತ್ಮನ ಮತ್ತು ಸಾಕ್ಷಿ ಸ್ವರೂಪನಾದ ಆತ್ಮನ ಸ್ವರೂಪವನ್ನು ನಾವೀಗ ನೋಡೋಣ ಅಹಂ ಪ್ರತ್ಯಗಮ್ಯ ಅಂದರೆ ನಾನು ಎಂಬ ಪ್ರತ್ಯದಿಂದ ಅಥವಾ ನಾನು ಎಂಬ ಜ್ಞಾನದಿಂದ ತಿಳಿಯಲ್ಪಡುವಂತಹ ಆತ್ಮನೇ ಅಹಂ ಪ್ರತ್ಯಗಮ್ಯ ಆತ್ಮನು ನಾನು ಬರುತ್ತೇನೆ ನಾನು ಹುಡುಗ ನಾನು ವಿದ್ಯಾವಂತ ನಾನು ಸುಂದರ ನಾನು ಸುಖಿ ನಾನು ದರಿದ್ರ ನಾನು ದುಃಖಿ ಹೀಗೆ ಯಾವಾಗಲೂ ನಾನು ನಾನು ನಾನು ಎಂದು ನಾವುಗಳು ಹೇಳುತ್ತಿರುವುದು ಅಹಂ ಪ್ರತ್ಯಗಮ್ಯನಾದ ಆತ್ಮನನ್ನೇ ಇವನಿಗೆ ಕರ್ತ ಭೋಕ್ತ ಪ್ರಮಾತ ಸಂಸಾರಿ ಜೀವ ವಿಜ್ಞಾನಾತ್ಮ ಮುಂತಾದ ಹೆಸರುಗಳು ಪೂರ್ವಮೀಮಾಂಸಾ ದರ್ಶನದಲ್ಲಿ ಅಂದರೆ ಕರ್ಮಕಾಂಡ ವೇದಗಳ ಸಂಹಿತಾ ಬ್ರಾಹ್ಮಣ ಭಾಗ ಅದರ ಬಗ್ಗೆ ಹೇಳಿರತಕ್ಕಂಥ ದರ್ಶನ ಜೈಮಿನಿಮುನಿಗಳದ್ದು ಪೂರ್ವಮೀಮಾಂಸ ದರ್ಶನ ಅದರಲ್ಲಿ ಈ ಆತ್ಮನನ್ನೇ ಆತ್ಮ ಪುರುಷ ಅಂಥೇಳಿ ಕರೆದಿದ್ದಾರೆ ಈ ಆತ್ಮನನ್ನೇ ಆದರೆ ವೇದಾಂತದಲ್ಲಿ ಈ ಅಹಂಪ್ರತ್ಯಯ ಆತ್ಮನು ಪರಮಾರ್ಥನಾದ ಆತ್ಮನಲ್ಲ ಇವನು ಮಿಥ್ಯಾ ಆತ್ಮ ಔಪಾಧಿಕ ಆತ್ಮ ಕಲ್ಪಿತ ಆತ್ಮನ ಇವನು ಹಾಗಾದ್ರೆ ನಿಜವಾದ ಆತ್ಮನು ಯಾರು ಎಂದರೆ ಅವನೇ ಸಾಕ್ಷಿ ಆತ್ಮ ಸರಿ ಈಗ ಸಾಕ್ಷಿ ಆತ್ಮಸ್ವರೂಪವನ್ನು ವಿಚಾರ ಮಾಡೋಣ ಯಾಕಂದರೆ ಅಹಂ ಪ್ರತ್ಯಗಮ್ಯ ಆದ ಆತ್ಮನಿಗೆ ಏನು ಹೇಳ್ತಾರೆ ನಾನು ಬರ್ತೇನೆ ನಾನು ಹೋಗ್ತೇನೆ ನಾನು ಹುಡುಗ ನಾನು ವಿದ್ಯಾವಂತ ಇಂತಹ ಉಪಾಧಿಗಳಿರುವ ಅಹಂ ಪ್ರತ್ಯೇಕಗಮ್ಯ ಆತ್ಮ ಅದು ಪೂರ್ವಮೀಮಾಂಸಾ ದರ್ಶನದಲ್ಲಿ ಹೇಳಿರತಕ್ಕಂಥ ಕರ್ಮಕಾಂಡದಲ್ಲಿ ಹೇಳಿರ್ತಕ್ಕಂಥ ಆತ್ಮ ಅಥವಾ ಪುರುಷ ಆದರೆ ಉತ್ತರ ಮೀಮಾಂಸೆಯಲ್ಲಿ ಹೇಳುವಂಥದ್ದು ಸಾಕ್ಷಿಯಾದಂಥ ಆತ್ಮ ಪರಮಾರ್ಥ ಆತ್ಮ ಸಾಕ್ಷಿಯ ಆತ್ಮ ಅಂದರೆ ಸಾಕ್ಷಾತ್ ದ್ರಷ್ಟಾ ಸಾಕ್ಷಿ ನೇರವಾಗಿ ಬೆಳಗುವ ಆತ್ಮನಿವನು ಈ ಆತ್ಮನಿಗೆ ಇಂದ್ರಿಯ ಪ್ರಮಾಣಗಳು ಬೇಕಿಲ್ಲ ಈ ಸಾಕ್ಷಿಯಾದಂತಹ ಆತ್ಮನು ಇಂದ್ರಿಯ ಪ್ರಮಾಣಗಳಿಂದ ಬೆಳಗಲ್ಪಡುವವನಲ್ಲ ಮತ್ತೇನೆಂದರೆ ಇಂದ್ರಿಯ ಪ್ರಮಾಣಗಳನ್ನೇ ಬೆಳಗುವವನು ಈ ಸಾಕ್ಷಿ ಆತ್ಮನು ಸರ್ವರಲ್ಲಿಯೂ ಸಮನಾಗಿದ್ದುಕೊಂಡಿರುವ ನಿರ್ಗುಣ ನಿರೂಪ ನಿರಾವಯವ ನಿರ್ವಿಶೇಷನಾದ ಆತ್ಮ ಇವನೇ ನಮ್ಮಗಳ ನಿಜವಾದ ಆತ್ಮನು ನಮ್ಮೆಲ್ಲರ ಚೈತನ್ಯ ಸ್ವರೂಪನಾದ ಇವನನ್ನು ತಾನೆಂದು ತಿಳಿದವನೇ ಬ್ರಹ್ಮಜ್ಞಾನಿ ಬ್ರಹ್ಮಾತ್ಮ ಜ್ಞಾನಿಗೆ ಮೋಕ್ಷ ಅಂತೇಳಿ ವೇದಾಂತಗಳು ಸಾರ್ತಾ ಇವೆ ಹೀಗೆ ಉಪಾಧಿ ರಹಿತನಾದ ಸೋಪಾಧಿಕನಾದ ಆತ್ಮನನ್ನು ಅಹಂ ಪ್ರತ್ಯ ಗಮ್ಯ ಅಂತೇಳಿ ಹೇಳಿದಾರೆ ನಿರುಪಾಧಿಕನಾದ ಆತ್ಮ ಆ ಉಪಾಧಿಗಳನ್ನು ಕಳಿಸಿದಾಗ ಉಳಿತಕ್ಕಂತಹ ಯಾವ ಶುದ್ಧ ಚೈತನ್ಯ ಇದೆ ಸಾಕ್ಷಿ ಆತ್ಮ ಅಂತೇಳಿ ಹೇಳಿದ್ದಾರೆ ಇನ್ನು ಇಷ್ಟ ಪೂರ್ತ ದತ್ತಗಳು ಇವುಗಳ ಅರ್ಥ ಏನು ಮುಂಡಕ್ಕೋಪನಿಷತ್ತಿನಲ್ಲಿ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠ ಅಂತೇಳಿ ಹೇಳಿದೆ ವೇದಾಂತದಲ್ಲಿ ಪ್ರಧಾನವಾಗಿ ಉಪದಿಷ್ಟವಾಗಿರುವುದೆಂದರೆ ಆತ್ಮೈಕ ಜ್ಞಾನವೇ ಆತ್ಮೈಕತ್ವ ಜ್ಞಾನದಿಂದರೆ ಮೋಕ್ಷಪ್ರಾಪ್ತಿ ಆತ್ಮವು ಒಂದೇ ಅಂಥೇಳಿ ಎಲ್ಲಡೀ ವ್ಯಾಪ್ತವಾಗಿರ್ತಕ್ಕಂಥ ಆತ್ಮ ಒಂದೇ ಒಬ್ಬೊಬ್ಬರೊಳಗೊಂದೊಂದು ಆತ್ಮ ಅಲ್ಲ ಅಂತೇಳಿ ಮೋಕ್ಷವೆಂದರೆ ಪರಬ್ರಹ್ಮ ಸ್ವರೂಪವೇ ಅಂತ ಹೇಳಿ ವೇದಾಂತಗಳು ಸಾರ್ತಾ ಇವೆ ಆತ್ಮಜ್ಞಾನವೇ ರಾಜಮಾರ್ಗ ಮೋಕ್ಷವೇ ಮಾನವ ಜನ್ಮದ ಹೆಗ್ಗುರಿ ಹಿರಿದಾದ ಗುರಿ ಆದರೆ ಈ ಆತ್ಮೈಕತ್ವ ಜ್ಞಾನವನ್ನು ಹೊಂದದೆ ಮೋಕ್ಷ ಮಾರ್ಗವನ್ನೇ ಅರಿಯದೆ ಮಾನವ ಜನ್ಮದ ಹೆಗ್ಗುರಿಯನ್ನೇ ಗುರುತಿಸದೆ ಯಾರು ಕೇವಲ ಕರ್ಮ ಮಾರ್ಗದಲ್ಲಿ ಮುಂದುವರಿಯುತ್ತಾ ಕರ್ಮಾನುಷ್ಠಾನ ನಿರತರಾಗಿರ್ತಾರೆಯೋ ವೇದಾಂತದಲ್ಲಿ ಮೂಢಾಹ ಬಾಲಾಹ ಅಂಧಾಹ ಅಲ್ಪಾಹ ಅಜ್ಞಾಹ ಎಂದೆಲ್ಲ ಕರೆದಿರುತ್ತಾರೆ ಇಂಥ ಮೂಢರು ಅನುಸರಿಸುತ್ತಿರುವ ಕರ್ಮ ಮಾರ್ಗದಿಂದ ಉಂಟಾಗುವ ಹೆಚ್ಚಿನ ಫಲಗಳೆಂದರೆ ಕೇವಲ ಅಭ್ಯುದಯಗಳು ಹಾಗೂ ಮರಣಾನಂತರದ ಸ್ವರ್ಗಲೋಕ ಪಿತೃಲೋಕಗಳು ಕರ್ಮಗಳನ್ನು ಶ್ರೌತ ಹಾಗೂ ಸ್ಮಾರ್ಟ್ ಅಂತೇಳಿ ಎರಡಾಗಿ ವಿಂಗಡಿಸಿರ್ತಾರೆ ಶ್ರುತಿಗಳಲ್ಲಿ ಹೇಳಿರುವ ಅಗ್ನಿಹೋತ್ರಗಳೇ ಶ್ರೌತ ಕರ್ಮಗಳು ಇನ್ನು ಸ್ಮಾರ್ಥಕರ್ಮಗಳನ್ನು ಇಷ್ಟ ಪೂರ್ತ ದತ್ತ ಅಂತೇಳಿ ವಿಂಗಡಿಸಿರ್ತಾರೆ ಈಗ ನಾವು ವಿಚಾರಕ್ಕೆ ಬಂದೆವು ಇಲ್ಲಿ ಇಷ್ಟಪೂರ್ತ ದತ್ತಗಳು ಇವತ್ತಿನ ವಿಚಾರ ಅಂದರೆ ಈ ವಿಷಯ ಅದರಲ್ಲಿ ಈ ಸ್ಮಾರತಕರ್ಮಗಳಲ್ಲಿಯೇ ಇದು ಬರುವಂಥದ್ದು ಇಷ್ಟ ಪೂರ್ತ ದತ್ತ ಶೌತಕರ್ಮಗಳಂದು ಶ್ರುತಿಯಲ್ಲಿ ಹೇಳಿರೋ ಅಗ್ನಿಹೋತ್ರಗಳು ಶ್ರುತಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಸ್ಮಾರತಕರ್ಮಗಳಲ್ಲಿ ಇಷ್ಟ ಪೂರ್ತ ದತ್ತಗಳು ಅಂತೇಳಿ ಬರ್ತವೆ ಇಷ್ಟ ಅಂತೇಳಿ ಹೇಳಿದರೆ ಇಷ್ಟಕರ್ಮ ಅಂದರೆ ಸ್ಮೃತಿಗಳಲ್ಲಿ ವಿಹಿತವಾಗಿರುವ ಸ್ಮಾರ್ಥಕರ್ಮಗಳು ಅದಕ್ಕೆ ಇಷ್ಟ ಅಂತೇಳಿ ಹೇಳ್ತಾರೆ ಅವು ಯಾವುವು ಎಂದರೆ ಅಗ್ನಿಹೋತ್ರ ತಪಸ್ಸತ್ಯಂ ವೇದಾಂ ಪರಿಪಾಲನ ಆತಿಥ್ಯ ವೈಶ್ವದೇವಂಚ ಇಷ್ಟಭಿಧೀಯತೆ ಅಗ್ನಿಹೋತ್ರ ತಪಸ್ಸು ನಿತ್ಯ ತಪಸ್ಸು ಸತ್ಯ ವೇದಾಧ್ಯಯನ ಆತಿಥ್ಯ ಅತಿಥಿ ಸತ್ಕಾರ ಮತ್ತು ವೈಶ್ವದೇವಗಳು ಇವುಗಳನ್ನು ಇಷ್ಟ ಅಂತೇಳಿ ಹೇಳಿದರೆ ಅಗ್ನಿಹೋತ್ರ ತಪಸ್ಸತ್ಯಂ ವೇದಾನಾಂ ಪರಿಪಾಲನಂ ಆತಿಥ್ಯ ವೈಶ್ವದೇವಂಚ ಇಷ್ಟಮಿತ್ಯಧೀಯತೆ ಇನ್ನು ಪೂರ್ತ ಅಂತ ಹೇಳಿದರೆ ಸಮಾಜಕ್ಕೆ ಲೋಕಕ್ಕೆ ಅನುಕೂಲವಾದ ಕೆಲಸ ಕಾರ್ಯಗಳು ವಾಪೀ ಕೂಪತಟಾಕಾದಿ ದೇವತಾಯತನಾ ಅನ್ನ ಪ್ರಧಾನ ಆರಾಮ ಅನ್ನ ಪ್ರಧಾನಂ ಆರಾಮ ಪೂರ್ತಮಿತ್ಯಧೀಯತೆ ಬಾವಿ ಕೆರೆ ಕೊಳ ದೇವಾಲಯ ಅನ್ನ ಛತ್ರ ಹೂದೋಟ ಇವುಗಳನ್ನು ಸಮಾಜಕ್ಕಾಗಿ ನಿರ್ಮಾಣ ಮಾಡಿಸುವುದಕ್ಕೆ ಪೂರ್ತ ಕರ್ಮ ಅಂತೇಳಿ ಹೆಸರು ವಾಪಿ ಕೂಪ ವಾಪಿ ಬಾವಿ ಕೂಪ ಕೆರೆ ತಟಾಕೊಳ ತಟಾಕಾದಿ ದೇವತಾ ಆಯತನಿ ದೇವಾಲಯ ಅನ್ನ ಪ್ರಧಾನಮ್ ಆರಾಮ ಅನ್ನ ಹೂದೋಟ ಇವುಗಳನ್ನು ಸಮಾಜಕ್ಕಾಗಿ ನಿರ್ಮಾಣ ಮಾಡಿಸುವುದು ಪೂರ್ತ ಕರ್ಮ ಇಷ್ಟಕರ್ಮ ಅಂದರೆ ಸ್ವಂತಕ್ಕಾಗಿ ಅಗ್ನಿಹೋತ್ರ ತಪಸ್ಸು ಸತ್ಯ ವೇದಾಧ್ಯಯನ ಆತಿಥ್ಯ ವೈಶೋದೇವಗಳು ಇದು ಸಮಾಜಕ್ಕಾಗಿ ಪೂರ್ತ ಇನ್ನು ದತ್ತ ಸತ್ ಪಾತ್ರಕ್ಕೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡುವಂಥದ್ದು ಯೋಗ್ಯರಿಗೆ ಯಥಾಶಕ್ತಿಯಾಗಿ ದಕ್ಷಿಣೆ ಕೊಡುವಂಥದ್ದು ದತ್ತ ಅಂತೇಳಿ ಈ ಪೂರ್ತ ದತ್ತ ಸಾಧನಗಳಿಂದ ಮಾನವನು ಕೀರ್ತಿವಂತನಾಗಿ ಬಾಳ್ತಾನೆ ಮುಂದೆ ಇವನಿಗೆ ಒಳ್ಳೆಯ ಲೋಕಗಳು ಪ್ರಾಪ್ತವಾಗ್ತವೆ ಹಾಗಾಗಿ ಇದು ಕರ್ಮಕಾಂಡದ ವಿಚಾರ ಅದನ್ನೇ ಮೂಢರು ಅಂತೇಳಿ ಹೇಳಿದ್ದಾರೆ ಇದನ್ನು ಇದುವೇ ಜೀವನದ ಪರಮ ಗುರಿ ಅಂತ ತಿಳಿದವರಿಗೆ ಮೂಢರು ಅಂತೇಳಿ ಉಪನಿಷತ್ತು ಹೇಳ್ತದೆ ವೇದಾಂತ ಮೋಕ್ಷವೇ ಮಾನವ ಜನ್ಮದ ಹೆಗ್ಗುರಿ ಇವಲ್ಲ ಆತ್ಮಜ್ಞಾನವೇ ಅದಕ್ಕೆ ರಾಜಮಾರ್ಗ ಆತ್ಮಜ್ಞಾನದಲ್ಲೇ ಮೋಕ್ಷಪ್ರಾಪ್ತಿ ಆತ್ಮೈಕತ್ವಜ್ಞಾನವೇ ವೇದಾಂತದಲ್ಲಿ ಪ್ರಧಾನವಾಗಿ ಹೇಳಿರ್ತಕ್ಕಂಥದ್ದು ಇಷ್ಟಪೂರ್ತ ದತ್ತಗಳು ಲೌಕಿಕವಾಗಿ ಶೌತ ಸ್ಮಾರತ ಕರ್ಮಗಳು ಶೌತಕರ್ಮಗಳು ಬೇರೆ ಸ್ಮಾರತಕರ್ಮಗಳಲ್ಲಿ ಇಷ್ಟಪೂರ್ತ ದತ್ತಗಳು ಬರ್ತವೆ ಶೌತಕರ್ಮಗಳು ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ವಾಜಪೇಯ ಜ್ಯೋತಿಷ್ಠೋಮ್ ಸೌತರಾಮಣಿ ಮುಂತಾದ ಯಾಗಗಳು ಇದು ಶ್ರೌತಕರ್ಮಗಳು ಇನ್ನು ಮುಂದಿನ ವಿಚಾರ ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗಗಳು ಅಂಥೇಳಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಕಠೋಪನಿಷತ್ತಿನಲ್ಲಿ ಎರಡು ಎರಡು ಇಲ್ಲಿ ವಿಶೇಷವಾಗಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎಂಬ ಎರಡೂ ಶಬ್ದಗಳು ಬಂದಿರುತ್ತವೆ ಎರಡನೇ ಅಲ್ಲಿಯಲ್ಲಿ ಎರಡನೇ ಅಧ್ಯಾಯ ಎರಡನೇ ಶ್ಲೋಕ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೋ ಸಂಪರೀತ್ಯ ವಿನಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದವಣೀತೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸುಗಳು ಎರಡೂ ಮನುಷ್ಯನನ್ನು ಆಕರ್ಷಿಸುತ್ತವೆ ವಿವೇಕಿಯಾದ ಸಾಧಕನು ಆ ಎರಡನ್ನು ವಿಂಗಡಿಸಿಕೊಂಡು ಬಿಡಿಸಿಕೊಂಡು ಸರಿಯಾಗಿ ತಿಳಿದುಕೊಳ್ತಾನೆ ಈ ಎರಡರಲ್ಲಿ ಶ್ರೇಯಸ್ಸನ್ನು ಆರಿಸಿಕೊಳ್ಳುವವನಿಗೆ ಮೋಕ್ಷವೆಂಬ ಉತ್ತಮ ಫಲವೇ ಇನ್ನು ಮಂದನಾದ ಸಾಧಕನು ಯೋಗಕ್ಷೇಮದ ಫಲಕ್ಕಾಗಿ ಪ್ರೇಯಸ್ಸನ್ನು ಆರಿಸಿಕೊಡ್ತಾನೆ ಇದರ ವಿವರವನ್ನು ನೋಡೋಣ ಶ್ರೇಯಸ್ಸು ಶ್ರೇಯಸ್ಸೆ ಅಂದರೆ ಮೋಕ್ಷ ಶ್ರೇಯಸ್ಸೆಂದರೆ ನಿಶ್ರೇಯಸ್ಸು ಇದು ನಿವೃತ್ತಿ ಮಾರ್ಗ ಜ್ಞಾನ ಮಾರ್ಗ ಇದೇ ವಿವೇಕದ ವಿಚಾರ ಮಾರ್ಗ ವಿವೇಕ ವೈರಾಗ್ಯ ಸಂಪನ್ನರಾದ ಉತ್ತಮ ಅಧಿಕಾರಿಗಳಾದಂತಹ ಸನ್ಯಾಸಿಗಳು ವೇದಾಂತಾರ್ಥ ವಿಚಾರವನ್ನು ಮಾಡುತ್ತಾ ಆತ್ಮೈಕತ್ವ ವಿದ್ಯೆಯನ್ನು ಹೊಂದುತ್ತಾರೆ ಇದರಿಂದ ಮೋಕ್ಷವನ್ನೇ ಹೊಂದಿಬಿಡ್ತಾರೆ ಇವರಿಗೆ ಜೀವನ್ಮುಕ್ತರು ಅಂತೇಳಿ ಹೆಸರು ಇವರಿಗೆ ಪುನರ್ಜನ್ಮವೇ ಇಲ್ಲ ಇವರು ಕೃತಾರ್ಥರಾಗಿ ಬಿಡ್ತಾರೆ ಇದು ಉತ್ತಮ ಅಧಿಕಾರಿಗಳ ರಾಜಮಾರ್ಗ ಆತ್ಮಜ್ಞಾನ ಮಾರ್ಗ ಇದಕ್ಕೆ ಶ್ರೇಯಸ್ಸು ಅಂತೇಳಿ ಹೆಸರು ಇದಕ್ಕೆ ಶ್ರೇಯೋ ಮಾರ್ಗ ಅಂತೇಳಿ ಕೂಡ ಹೆಸರು ಪ್ರೇಯಸ್ಸು ಇದು ಭೋಗ ಮಾರ್ಗ ಅಭ್ಯುದಯ ಮಾರ್ಗ ಇದೇ ಪ್ರವೃತ್ತಿ ಮಾರ್ಗ ಕರ್ಮ ಉಪಾಸನೆಗಳನ್ನು ಮಾಡ್ತಾ ಆಯಾ ದೇವತೆಗಳನ್ನು ಆರಾಧನೆಯಿಂದ ಸಂತೋಷಪಡಿಸಿ ಅವರಿಂದ ನಮಗೆ ಬೇಕಾಗಿರುವ ಆಯುರ್ ಆರೋಗ್ಯ ಧನ ಧಾನ್ಯ ಪುತ್ರ ಪೌತ್ರ ಆದಿ ಸಂಪತ್ತುಗಳನ್ನು ಪಡೆದುಕೊಳ್ಳಬಹುದು ಈ ಲೋಕದಲ್ಲಿ ಎಲ್ಲ ಸಂಪತ್ತುಗಳನ್ನು ಪಡೆದುಕೊಂಡು ಮರಣಾನಂತರವು ಶ್ರೇಷ್ಠವಾದ ಉತ್ತಮವಾದ ಪುಣ್ಯಲೋಕಗಳನ್ನು ಹೊಂದುವ ಮಾರ್ಗವೇ ಪ್ರೇಯ ಮಾರ್ಗ ಇಷ್ಟರಿಂದಲೇ ತೃಪ್ತರಾಗುವವರನ್ನು ವೇದಾಂತದಲ್ಲಿ ಮಂದರು ಬಾಲರು ಅಜ್ಞರು ಎಂದೆಲ್ಲ ಕರೆದಿದ್ದಾರೆ ಈ ಅನಿತ್ಯ ಫಲಗಳಿಂದ ಮೇಲಕ್ಕೆದ್ದು ಯಾಕೆ ಅದು ಕ್ಷೀಣೇ ಪುಣ್ಯ ಮರ್ತ್ಯಲೋಕ ವಿಶಂತಿ ಅಲ್ಲಿ ಪುಣ್ಯವು ಖರ್ಚಾಗಿ ಮುಗಿದಾಗ ಪುನಃ ಭೂಮಿಯಲ್ಲಿ ಹುಟ್ಟಬೇಕಾಗ್ತದೆ ಅದು ಶಾಶ್ವತವಾದ ಇದಲ್ಲ ಫಲ ಅಲ್ಲ ಹಾಗಾಗಿ ಈ ಅನಿತ್ಯ ಫಲಗಳಿಂದ ಮೇಲಕಿದ್ದು ವೈರಾಗ್ಯ ಸಂಪತ್ತಿನಿಂದ ಶ್ರೇಯಸ್ಸೆಂಬ ಮೋಕ್ಷವನ್ನು ಹೊಂದುವ ಪ್ರಯತ್ನವನ್ನು ಮಾಡುವನೇ ಧೀರ ವಿವೇಕಿಗೆ ಅನ್ನಿಸ್ತಾನೆ ಹಾಗೆ ಶ್ರೇಯೋ ಮಾರ್ಗ ಮತ್ತು ಇನ್ನು ಹದಿನೇಳನೆಯ ಶಬ್ದ ಚತುಷ್ಟಯ ದಶಕಂ ಅಂತೇಳಿ ಹತ್ತು ಚತುಷ್ಟಯಗಳು ಯಾವ್ಯಾವುದು ಅಂಥೇಳಿ ವೇದಾಂತದಲ್ಲಿ ಹೆಚ್ಚಾಗಿ ಉಪಯೋಗ ಆಗತಕ್ಕಂಥದ್ದು ಅಥವಾ ಅಧ್ಯಾತ್ಮದಲ್ಲಿ ಉಪಯೋಗ ಆಗತಕ್ಕಂಥವುಗಳು ಚತುಷ್ಟಯ ಅಂತ ಹೇಳಿದರೆ ನಾಲ್ಕರ ಒಂದು ಗುಂಪು ನಾಲ್ಕು ಭಿನ್ನ ಭಿನ್ನ ಪದಾರ್ಥಗಳು ಸೇರಿಕೊಂಡು ಒಂದು ಗುಂಪಾದರೆ ಅದಕ್ಕೆ ಚತುಷ್ಟಯ ಅಂತೇಳಿ ಹೆಸರು ಇಂತಹ ಚತುಷ್ಟಯಗಳು ಹತ್ತು ಮುಖ್ಯವಾಗಿ ಅವುಗಳು ಯಾವುವು ಅಂದರೆ ಈ ವೇದಾಂತ ದೃಷ್ಟಿ ವೇದಾಂತದ ಅಧ್ಯಯನ ಮಾಡುವಾಗ ಸಿಗ್ತಕ್ಕಂಥವು ಹಾಗೆ ಅಧ್ಯಾತ್ಮದಲ್ಲಿ ಹೆಚ್ಚಾಗಿ ಬರತಕ್ಕಂಥವುಗಳು ಹತ್ತಿವೆ ಚತುಷ್ಟಯಗಳು ಮುಖ್ಯವಾಗಿ ಪುರುಷಾರ್ಥಚತುಷ್ಟಯ ಅನುಬಂಧ ಚತುಷ್ಟಯ ಸಾಧನಚತುಷ್ಟಯ ಉಪಾಸನ ಫಲಚತುಷ್ಟಯ ಪಾದಚತುಷ್ಟಯ ಆಶ್ರಮಚತುಷ್ಟಯ ವರ್ಣಚತುಷ್ಟಯ ಅಂತಃಕರಣ ಚತುಷ್ಟಯ ಸಾಧನಚತುಷ್ಟಯ ಅವಸ್ಥಾ ಚತುಷ್ಟಯ ಈ ಹತ್ತು ಇಲ್ಲಿ ಪುರುಷಾರ್ಥ ಚತುಷ್ಟಯ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಂದಲೂ ಬಯಸಲ್ಪಡುವ ಅರ್ಥಗಳು ಪುರುಷ ಅರ್ಥ ಚತುಷ್ಟಯ ಎಂದರೆ ಫಲಗಳು ಅಥವಾ ಪ್ರಯೋಜನಗಳು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷಗಳು ಧರ್ಮದಿಂದ ಅರ್ಥ ಅರ್ಥದಿಂದ ಕಾಮ ಈ ಮೂರರಿಂದಲೂ ವಿರಕ್ತರಾದವರಿಗೆ ಮೋಕ್ಷ ಧರ್ಮಾರ್ಥ ಕಾಮಗಳಿಂದ ವಿರಕ್ತರಾದವರಿಗೆ ಇನ್ನು ಅನುಬಂಧ ಚತುಷ್ಟಯ ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧಗಳು ಪ್ರತಿಯೊಂದು ಶಾಸ್ತ್ರಕ್ಕೂ ಈ ನಾಲ್ಕು ಅನುಬಂಧಗಳು ಇರಲೇಬೇಕು ವಿಷಯ ಆ ಶಾಸ್ತ್ರದ ವಿಷಯ ಏನು ಹೇಳ್ತಕ್ಕಂಥದ್ದು ಅಧಿಕಾರಿ ಅದಕ್ಕೆ ಯೋಗ್ಯನಾದಂಥ ಅಧಿಕಾರಿ ಯಾರು ಅಂದರೆ ಶಾಸ್ತ್ರದ ಅಧ್ಯಯನಕ್ಕೆ ಅರ್ಹನು ಯಾರು ಯೋಗ್ಯನು ಆಮೇಲೆ ಪ್ರಯೋಜನ ಆ ಶಾಸ್ತ್ರದಿಂದ ಏನು ಪ್ರಯೋಜನ ಮತ್ತು ಸಂಬಂಧ ಹ್ಞೂ ಆ ಶಾಸ್ತ್ರಕ್ಕೂ ಮತ್ತು ಈ ಅಧಿಕಾರಿಗೂ ಏನು ಸಂಬಂಧ ಮುಂತಾದ ವಿಚಾರಗಳು ಅಥವಾ ಆ ಶಾಸ್ತ್ರದ ಒಂದು ಸಂದರ್ಭ ಏನು ಅಂತೇಳಿ ಹೇಳ್ತಕ್ಕಂಥ ಒಂದು ಇತ್ಯಾದಿಗಳು ಇನ್ನು ಸಾಧನ ಚತುಷ್ಟಯ ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಬಲಭೋಗ ವಿರಾಗ ಶಮಧಮ ಉಪರತಿಥಿ ದೀಕ್ಷಾ ಶ್ರದ್ಧಾ ಸಮಾಧಾನ ಎನ್ನತಕ್ಕಂಥ ಷಟ್ ಸಂಪತ್ತಿ ಆಮೇಲೆ ಮುಮುಕ್ಷತ್ವ ಹೀಗೆ ನಾಲ್ಕು ಸಾಧನ ಚತುಷ್ಟಯ ಮುತ್ವ ಅಂದರೆ ಮೋಕ್ಷಾಕಾಂಕ್ಷಿ ಮೋಕ್ಷದ ಬಯಕೆ ಇನ್ನು ಉಪಾಸನಾ ಫಲಚತುಷ್ಟಯ ಯಾವುದು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಗಳು ಮೋಕ್ಷ ನಾಲ್ಕು ಸಾಲೋಕ್ಯ ಆ ಲೋಕವನ್ನು ಹೊಂದುವಂಥದ್ದು ಯಾವ ದೇವತೆಯನ್ನು ಉಪಾಸನ ಮಾಡ್ತಾನೋ ಆ ದೇವತೆಯ ಲೋಕವನ್ನು ಸಾಮೀಪ್ಯ ಆ ದೇವತೆಯ ಸಾಮೀಪ್ಯವನ್ನು ಹೊಂದುವಂಥದ್ದು ಸಾರೂಪ್ಯ ಅವನ ರೂಪವನ್ನೇ ಹೊಂದುವಂಥದ್ದು ಅಥವಾ ಆ ದೇವತೆಯ ಸ್ವರೂಪವನ್ನೇ ಹೊಂದುವಂಥದ್ದು ಸಾರೂಪ್ಯ ಸಾಯುಜ್ಯ ಅಂದರೆ ಆ ದೇವತೆಯಲ್ಲಿ ಐಕ್ಯವಾಗುವಂಥದ್ದು ಪ್ರತ್ಯೇಕತೆ ಇಲ್ಲ ಆಯಾ ಉಪಾಸನೆಗಳಿಗೆ ತಕ್ಕಂತೆ ಉಪಾಸಕರಿಗೆ ಈ ಫಲಗಳು ಆಗ್ತವೆ ಇನ್ನು ಪಾದಚತುಷ್ಟಯ ಅಂತ ಹೇಳಿದರೆ ಆತ್ಮನಿಗೆ ನಾಲ್ಕು ಪಾದಗಳು ವೈಶ್ವಾನರ ತೈಜಸ ಪ್ರಾಜ್ಞಾ ತುರಿಯ ವೈಶ್ವಾನರನು ಸ್ಥೂಲ ತುರಿಯಾತ್ಮನು ಸೂಕ್ಷ್ಮ ವೈಶ್ವಾನರ ಅಂತ ಹೇಳಿದರೆ ಜಾಗ್ರದ ಅವಸ್ಥೆ ಎಚ್ಚರ ಅವಸ್ಥೆಯಲ್ಲಿರ್ತಕ್ಕಂಥ ಆತ್ಮನ ಪಾದ ಈ ಸ್ವಪ್ನ ಅವಸ್ಥೆಯಲ್ಲಿ ತೈಜಸ ಅಂತ ಹೇಳ್ತೇವೆ ಇನ್ನು ಸುಶುಪ್ತಿಯಲ್ಲಿ ಪ್ರಾಜ್ಞ ಅಂತ ಹೇಳ್ತೇವೆ ಇನ್ನು ತುರಿಯ ಅವಸ್ಥೆಯಲ್ಲಿ ತುರಿಯ ಅಂತ ಹೇಳ್ತೇವೆ ಚತುರ್ಥಾವಸ್ಥೆ ನಾಲ್ಕನೇ ಅವಸ್ಥೆಯಲ್ಲಿ ಅದು ಒಂದು ದೃಷ್ಟಿಯಲ್ಲಿ ಆಯಿತು ಇನ್ನು ಹಾಗಾಗಿ ವೈಶ್ವಾನ ವೈಶ್ವಾನರ ಅಂತ ಹೇಳ್ತೀವಿ ಯಾಕೆಂದರೆ ಎಚ್ಚರದ ಅವಸ್ಥೆಯಲ್ಲಿ ತೋರ್ತಕ್ಕಂಥದ್ದು ಸ್ಥೂಲ ತುರಿ ಆತ್ಮನ ಸೂಕ್ಷ್ಮ ತುರಿ ಯಾವಸ್ಥಿ ನಾಲ್ಕನೇ ಅವಸ್ಥಿ ತೋರ್ತಕ್ಕಂಥ ಇರತಕ್ಕಂಥ ಅಂದರೆ ಆ ಪಾದ ಆತ್ಮನ ಈಗ ಇನ್ನೊಂದು ಹೇಳ್ತಾರೆ ಅಂದರೆ ಪರಮಾತ್ಮ ಅಥವಾ ನಾರಾಯಣ ಎನ್ನತಕ್ಕಂತಹ ಒಂದು ಹೆಸರಿನಲ್ಲಿ ಇದನ್ನೇ ಎಚ್ಚರದ ಅವಸ್ಥೆಯಲ್ಲಿ ಅನಿರುದ್ಧ ಅಂತೇಳಿ ಹೇಳ್ತಾರೆ ಇನ್ನು ಸ್ವಪ್ನ ಅವಸ್ಥೆಯಲ್ಲಿ ಪ್ರದ್ಯುಮ್ನ ಅಂತ ಹೇಳ್ತಾರೆ ಕನಸುಗಳನ್ನು ಬೆಳಗಿಸುವ ದ್ವಿತಿ ಅನಿರುದ್ಧ ಅಂದರೆ ಅಡೆತಡೆ ಇಲ್ಲದ ರಕ್ಷಿಸುವವನು ಅಂತೇಳಿ ಹೇಳ್ತಾರೆ ಆ ದೃಷ್ಟಿಯಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಗಾಢ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಸಂಕರ್ಷಣ ಆಕರ್ಷಿಸಿ ನಮ್ಮನ್ನು ಗಾಢ ನಿದ್ದೆಗೆ ನಮ್ಮನ್ನು ಅಪ್ಪಿಕೊಂಡು ಗಾಢ ನಿದ್ದೆ ಮಾಡಿಸ್ತಾನೆ ಗೊತ್ತೇ ನಾಲ್ಕನೇದು ತುರಿಯ ಇದರಲ್ಲಿ ಪರ ವಾಸುದೇವ ಅಂತ ಹೇಳ್ತಾರೆ ಮೂಲ ಸ್ವರೂಪ ತುರಿಯ ಸ್ವರೂಪ ಅಂತೇಳಿ ಅದು ಕೂಡ ನಾಲ್ಕಿದೆ ಇನ್ನೊಂದು ಇಲ್ಲಿಗ ಹೇಳಿದ್ದು ವೈಶ್ವಾಂಧ್ರ ತೈಜಸ ಪ್ರಾಜ್ಞಾ ತುರಿಯ ಇ ಇನ್ನು ಆಶ್ರಮ ಚತುಷ್ಟಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಎಂಬ ತ್ರೈವರ್ಣಿಕರಿಗೆ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾಹನಪ್ರಸ್ಥ ಮತ್ತು ಸನ್ಯಾಸಗಳಿಂದ ನಾಲ್ಕು ಆಶ್ರಮಗಳಿವೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸುಬ್ರಾ ಶರ್ಮರು ಮೂರು ವರ್ಣಗಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಂಬ ಮೂರು ವರ್ಣದವರಿಗೆ ಆ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಸನ್ಯಾಸ ಎನ್ನತಕ್ಕಂಥ ನಾಲ್ಕು ಆಶ್ರಮಗಳಿವೆ ಅಂಥೇಳಿ ಇನ್ನು ವರ್ಣಚತುಷ್ಟಯ ವೇದಗಳಲ್ಲಿ ಬ್ರಾಹ್ಮಣ ಮನುಷ್ಯರನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿರ್ತಾರೆ ಇನ್ನು ಅಂತಃಕರ್ಣ ಚತುಷ್ಟಯ ನಮ್ಮೊಳಗಿರುವ ಕರ್ಣವೇ ಅಂತಃಕರಣ ನಮ್ಮ ಒಳಗಿರುವ ಕರ್ಣ ಇದಕ್ಕೆ ಮನಸು ಬುದ್ಧಿ ಚಿತ್ತ ಅಹಂಕಾರಗಳಿಂದ ನಾಲ್ಕು ವಿಭಾಗಗಳು ಹಾಗಾಗಿ ಅಂತಃಕರಣ ಚತುಷ್ಟಯ ಮನಸು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಬೇರೆ ಬೇರೆ ರೀತಿಯ ಚಿಂತನೆಗಳು ಬರ್ತಕ್ಕಂಥದ್ದು ಮನೋವೃತ್ತಿಗಳು ಅಂತ ಹೇಳಿದ್ರು ಬುದ್ಧಿ ಅಂತೇಳಿ ಹೇಳಿದರೆ ಅದು ನಿಶ್ಚಯಾತ್ಮಕವಾದದ್ದು ನಿರ್ಧಾರ ಮಾಡ್ತಕ್ಕಂಥದ್ದು ಆ ಸಂಕಲ್ಪ ವಿಕಲ್ಪಗಳನ್ನು ನಿಶ್ಚಯಿಸುವಂಥದ್ದು ಇದು ಅಮಿತ್ತಮ್ ಅಂತೇಳಿ ಚಿತ್ತ ಅಂತೇಳಿ ಹೇಳಿದರೆ ಪೂರ್ವ ಸಂಸ್ಕಾರಗಳು ಕರ್ಮ ವಾಸನೆಗಳು ಮೊದಲೇನೂ ಸಂಚಿತವಾದಂತಹ ಕರ್ಮಗಳು ಏನೇನಿವೆ ಅದೆಲ್ಲ ಅದರಲ್ಲಿ ಚಿತ್ತದಲ್ಲಿ ಸಂಗ್ರಹವಾಗಿರ್ತೀವಿ ಮೊದಲಿನ ಕರ್ಮ ವಾಸನೆಗಳು ಅಹಂಕಾರ ಅಂತೇಳಿ ಹೇಳಿದರೆ ಅದು ಆತ್ಮನ ಪ್ರತಿಬಿಂಬ ನಾನು ನಾನು ಎನ್ನುತಕ್ಕಂತಹ ಪ್ರತ್ಯಯ ನಾನು ಎನ್ನುವ ಭಾವ ಅಹಂಭಾವ ಅದು ಹಾಗೆ ಇದು ನಾಲ್ಕು ಅಂತಃಕರಣ ಚತುಷ್ಟಯ ಅಂತೇಳಿ ಇನ್ನು ಸಾಧನ ಚತುಷ್ಟಯ ಆತ್ಮಜ್ಞಾನ ಪ್ರಾಪ್ತಿಗೆ ಬಹಿರಂಗ ಸಾಧನ ಸಹಕಾರಿ ಸಾಧನ ಅಂತರಂಗ ಸಾಧನ ಮತ್ತು ಸಾಕ್ಷಾತ್ ಸಾಧನಗಳಿಂದ ನಾಲ್ಕು ರೀತಿಯ ಸಾಧನಗಳು ಅಂತ ಹೇಳಿ ಹೇಳ್ತಾರೆ ಬಹಿರಂಗ ಸಾಧನ ಏನು ಎಲ್ರಿಗೂ ತೋರುವಂಥದ್ದು ಅಥವಾ ಹೊರಗಿನ ಹೊರ ಶಾರೀರಿಕವಾಗಿ ಏನೇನು ಸಾಧನೆ ಮಾಡಬೇಕು ಆಮೇಲೆ ಸಹಕಾರಿ ಸಾಧನ ಅದಕ್ಕೆ ಪೂರಕವಾದ ಸಾಧನಗಳು ಆಮೇಲೆ ಅಂತರಂಗ ಸಾಧನ ಅಂದರೆ ಏನು ಮಾಡಬೇಕು ಅಂತೇಳಿ ಆಮೇಲೆ ಅಂತರಂಗದಲ್ಲಿ ಹೇಗಿರಬೇಕು ಬಹಿರಂಗದಲ್ಲಿ ಹೇಗಿರಬೇಕು ಆಮೇಲೆ ಅದಕ್ಕೆ ಪೂರಕವಾಗಿ ಸಹಕಾರಿ ಸಾಧನಗಳೇನು ಆಮೇಲೆ ಸಾಕ್ಷಾತ್ ಸಾಧನಗಳು ನೇರವಾದ ಸಾಧನಗಳು ಯಾವುವು ಆತ್ಮಜ್ಞಾನಕ್ಕೆ ಇವೆಷ್ಟು ಸಾಧನ ಚತುಷ್ಟಯ ಅಂತ ಹೇಳಿ ಇನ್ನೊಂದು ಸಾಧನದಷ್ಟೇ ಈಗಾಗಲೇ ನಾವು ನಿತ್ಯಾನಿತ್ಯ ವಸ್ತು ವಿವೇಕ ಅಂತೇಳಿ ಹೇಳಿದ್ದೇವೆ ಆಮೇಲೆ ಇಹಾಮೂತ್ರ ಫಲಭೋಗ ವಿರಾಗ ಅಂತೇಳಿ ಹೇಳಿದ್ದೇವೆ ಆಮೇಲೆ ಶಮ ಧಮ ಉಪರತಿ ತಿರೀಕ್ಷಾ ಶ್ರದ್ಧಾ ಸಮಾಧಾನ ಅಂತ ಹೇಳಿದ್ದೇವೆ ಆಮೇಲೆ ಮುತ್ವ ಅಂತ ಹೇಳಿದ್ದೇವೆ ಈಗ ಇದನ್ನೇ ನಾವು ಹೇಳ್ಬೋದು ಬೇಕಿರೋ ಬಹಿರಂಗ ಸಾಧನ ಅಂತ ಹೇಳಿದರೆ ನಿತ್ಯ ಅನಿತ್ಯ ವಸ್ತು ವಿವೇಕ ಹೊರಗೆ ವಸ್ತುಗಳಲ್ಲಿ ಯಾವುದು ಅನಿತ್ಯ ಯಾವುದೇ ಅನ್ನೋತಕ್ಕಂಥ ವಿವೇಕ ಬೇಕು ಸಾಧನೆ ಯಾವುದು ಅದಕ್ಕೆ ಇಹಾಮೂತ್ರ ಫಲಭೋಗ ವಿರಾಗ ಇಲ್ಲಿ ಮತ್ತು ಫಲಭೋಗದಲ್ಲಿ ಫಲದ ಭೋಗದ ಬಗ್ಗೆ ವೈರಾಗ್ಯ ಬರತಕ್ಕಂಥದ್ದು ಆಮೇಲೆ ಅಂತರಂಗ ಸಾಧನಗಳು ಯಾವುದು ಶಮ ಮನಸ್ಸಿನ ನಿಗ್ರಹ ದಮ ಇಂದ್ರಿಯ ನಿಗ್ರಹ ಉಪರತಿ ಅಂದರೆ ತನ್ನಲ್ಲೇ ತಾನು ತೃಪ್ತಿಯನ್ನು ಹೊಂದತಕ್ಕಂಥದ್ದು ಆನಂದವನ್ನು ಹೊಂದತಕ್ಕಂಥದ್ದು ಬಾಹ್ಯ ವಸ್ತುಗಳಿಂದ ಅಲ್ಲ ತನ್ನಲ್ಲೇ ತಾನು ಅಂದರೆ ಆತ್ಮನಲ್ಲೇ ತೃಪ್ತಿಯನ್ನು ಆನಂದವನ್ನು ಹೊಂದುವಂಥದ್ದು ಆಮೇಲೆ ಅತಿಥೀಕ್ಷ ಸಹನೆ ಸಹಿಷ್ಣುತೆ ಸಹಿಸುವ ಶಕ್ತಿ ಶ್ರದ್ಧೆ ಅಂದರೆ ಶಾಸ್ತ್ರವಾಕ್ಯಗಳಲ್ಲಿ ಮತ್ತು ಗುರುವಾಕ್ಯದಲ್ಲಿ ಶ್ರದ್ಧೆಯನ್ನು ಹೊಂದಿರತಕ್ಕಂಥದ್ದು ಆಮೇಲೆ ಸಮಾಧಾನ ಅಂಥೇಳಿದರೆ ಆ ಆತ್ಮತತ್ವದಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸ್ತಕ್ಕಂಥದ್ದು ಆಮೇಲೆ ಅದೇ ಆತ್ಮನಿಷ್ಠತೆ ಆಮೇಲೆ ಮುಮುಕ್ಷತ್ವ ಅಂಥೇಳಿದರೆ ಮೋಕ್ಷಾಕಾಂಕ್ಷಿ ಇದು ಸಾಕ್ಷಾತ್ ಸಾಧನ ಅಂತ ಹೇಳ್ತಾರೆ ಮುಮುಕ್ಷತ್ವ ಮೋಕ್ಷದ ಆಕಾಂಕ್ಷಿ ಹೀಗೆ ಬಹಿರಂಗ ಸಾಧನ ಸಹಕಾರಿ ಸಾಧನ ಅಂತರಂಗ ಸಾಧನ ಮತ್ತು ಸಾಕ್ಷಾತ್ ಸಾಧನ ಅಂಥೇಳಿ ನಿತ್ಯನಿತ್ಯ ವಸ್ತು ವಿವೇಕ ಇಹಾಮುತರಫಲಭೋಗ ವಿರಾಗ ಶಮದಮೋಪುರದಿತಿ ದೀಕ್ಷಾ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ ಇನ್ನು ಅವಸ್ಥಾಚತುಷ್ಟಯ ಅಂತೇಳಿ ಹೇಳಿದರೆ ಶರೀರಧಾರಿಯಾದ ಜೀವಾತ್ಮನಿಗೆ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯ ಅಂತೇಳಿ ನಾಲ್ಕು ಅವಸ್ಥೆಗಳಿರ್ತವೆ ಅವಸ್ಥಾ ಚತುಷ್ಟಯ ಅವಸ್ಥಾತ್ರಯ ಬೇರೆ ಇದೆ ಯಾವುದು ಸ್ವಪ್ನ ಜಾಗ್ರತ ಸುಶುಪ್ತಿ ಮತ್ತು ಇನ್ನೊಂದು ನಾಲ್ಕನೇದಾಗಿ ತುರೀಯ ಅಂತೇಳಿ ಈ ಮೂರು ಅವಸ್ಥೆಗಳನ್ನು ನೀರಿರ್ತಕ್ಕಂಥದ್ದಲ್ಲಿ ಕೂಡ ಅವಸ್ಥಾಚತುಷ್ಟಯವನ್ನು ಹೇಳ್ಬೋದು ಹೀಗೆ ಇದು ಚತುಷ್ಟಯಗಳನ್ನು ನೋಡಿದಾಗಾಯಿತು ಇನ್ನು ಮುಂದೆ ಮುಂದಿನ ವಿಚಾರಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ನೋಡೋಣ ವೇದಾಂತದಲ್ಲಿನ ಕೆಲವು ಪದಗಳು ಮತ್ತು ಅರ್ಥಗಳು ಅಂಥೇಳಿ ಮಹಾಮಹಾ ಉಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಶರ್ಮಾರ ಕೃತಿ ವೇದಾಂತವನ್ನು ಪ್ರವೇಶ ಮಾಡ್ತಾ ಇರತಕ್ಕಂಥವ್ರಿಗೆ ಬಹಳ ಸಹಕಾರಿಯಾಗತಕ್ಕಂಥ ಕೃತಿ ಇದು ವೇದಾಂತ ಪಾರಿಭಾಷಿಕ ಶಬ್ದಗಳ ಕೋಶವೇ ಆಗಿದೆ ಇದು ವಿವರಣೆಯ ಸಹಿತವಾಗಿ ಸರಳವಾಗಿ ಹರೇರಾಮ ಶ್ರೀ ಸುಬ್ರ ಶರ್ಮಾ ಅರ್ಪಿತಮಸ್ತು ಓನ್ ತತ್ಸತ್ ಇದು ನಾಲ್ಕನೆಯ ಕಂತು ವೇದಾಂತ ಪರಿಭಾಷೆ